ಈಗ ವಾರಿಂ ದದಾತೀತಿ ವಾರಿದಹ ನೀರು ತುಂಬಿದ ಮೋಡಾನ್ ಪಾವಕನು ಪರ್ಜನ್ಯ ಸಮಿಧೆಯು ಪ್ರಾವಹಿಪತಿ ಪತಿ ಧೋಮಗಳೇ ಮೇಘಾವಳಿಗಳ ಚಿಕ್ಷಣ ಪ್ರಭೆ ಗರ್ಜನವೇ ಕಿಡಿಯು ಭಾವಿಸುವುದು ಅಂಗಾರ ಸಿಡಿಲೆಂದಿವಿದಾಗ್ನಿಯೊಳ ಅಬ್ಧಿಜಾತನ ಕೋವಿದರು ಹೋಮಿಸುವ ರಣುದಿನ ಪರಮಭಗುತಿಯಲಿ ಮೇಘಮಂಡಲನೆ ಅಗ್ನಿಲಿ ಪರ್ಜನ್ಯ ಅಂದರೆ ಮೋಡಕ್ಕೆ ಅಭಿಮಾನಿ ವಾಯು ಸಮಿತ್ತು ಮೋಡಗಳು ಜ್ವಾಲೆ ಗುಡುಗು ಕಿಡಿ ಸಿಡಿಲು ಕೆಂಡ ಅಂತ ಈ ರೀತಿಯಾಗಿ ಇಲ್ಲಿ ಚಿಂತನೆ ಪಾವಕನು ಪರ್ಜನ್ಯ ಅಲ್ಲಿ ವಾಸುದೇವರೂಪಿ ಪರಮಾತ್ಮನ ಚಿಂತನೆ ಉಪಾಸನೆ ಈ ಮೇಘಮಂಡಲವನ್ನು ಅಗ್ನಿ ಇಂಥ ದೇವತೆಗಳು ಆರಾಧನೆ ಮಾಡ್ತಾರೆ ಹೋಮ ಹವನಗಳಲ್ಲಿ ಅಗ್ನಿಯಲ್ಲಿ ಹೇಗೆ ಆಹುತಿಯನ್ನು ಅರ್ಪಣೆ ಮಾಡ್ತಾರೋ ಈ ಜೀವ ಹೋಮದಲ್ಲಿ ದೇವತೆಗಳು ಆಸಾತ್ವಿಕರಾಗಿರ್ತಕ್ಕಂಥ ಜೀವನನ್ನು ಚಂದ್ರಮಂಡಲದಿಂದ ಕರ್ಕೊಂಡು ಬಂದು ಮೇಘಮಂಡಲದಲ್ಲಿ ಸೇರಿಸ್ತಾರೆ ಆದ್ದರಿಂದ ಮೇಘಮಂಡಲನೇ ಅಗ್ನಿ ಅಂತ ಕರೆಸ್ಕೊಳತ್ತೆ ಜೀವನಿಗೆ ಸ್ವರ್ಗದಿಂದ ಭೂಲೋಕದ ಕಡೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಆಕಾಶದ ಅನಂತರ ಸಿಗ್ತಕ್ಕಂಥ ಎರಡನೇ ನಿಲ್ದಾಣ ಅಂದರೆ ಮೇಘಮಂಡಲ ಇಲ್ಲಿ ಮೇಘಮಂಡಲ ಅಂದರೆ ಮೇಘಮಂಡಲಕ್ಕೆ ನಿಯಾಮಕನಾಗಿರ್ತಕ್ಕಂಥ ವಾಸುದೇವ ಅನ್ನೋ ಭಗವದ್ ರೂಪದ ಚಿಂತನೆ ಉಪಾಸನೆಯನ್ನ ಮಾಡಬೇಕು ಆ ವಾಸುದೇವ ರೂಪಿ ಪರಮಾತ್ಮನಿ ಆ ಜೀವನಿಗೆ ಆಶ್ರಯನಾಗೋದು ಈ ಮೋಡಕ್ಕೆ ಅಭಿಮಾನಿ ಅಗ್ನಿ ವರುಣ ವಾಯು ಮಳೆ ಬರೋದಕ್ಕಿಂತ ಮುಂಚೆ ಬೀಸುವಂತಹ ತಂಪಾದ ಗಾಳಿ ಅದೇ ಸಮೀತು ಮೇಘ ಅಂದರೆ ಹೊಗೆ ಅಥವಾ ಧೂಮ ಮಿಂಚು ಅದೇ ಉರಿ ಅಥವಾ ಅರ್ಚಿ ಸಿಡಿಲು ಅಂದರೆ ಕೆಂಡ ಅಥವಾ ಅಂಗಾರ ಗುಡುಗು ಗರ್ಜನ ಇದ್ದೀರ ಅದೇ ಕಿಡಿ ಅಂತ ಹೀಗೆ ಅಲ್ಲಿ ವಾಸುದೇವರೂಪಿ ಪರಮಾತ್ಮನ ಆಶ್ರಯದಲ್ಲಿ ಆ ಜೀವ ಸ್ವಲ್ಪ ಕಾಲ ಅಲ್ಲಿ ಇರ್ತಾನೆ ಅಲ್ಲಿ ಅವನ ಯೋಗ್ಯತಾನುಸಾರ ಸುಖ ದುಃಖಗಳ ಭೋಗವನ್ನು ಅವನು ದೇವತೆಗಳು ಆ ವಾಸುದೇವರೂಪಿ ಪರಮಾತ್ಮನನ್ನು ಚಿಂತನೆ ಮಾಡಿ ಈ ಜೀವನಿಗೆ ಆಶ್ರಯವನ್ನು ಕೊಡಲಿ ಅಂತ ಆ ದೇವತೆಗಳು ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ ಇದೇ ಜೀವ ಹೋಮ ಸತ್ಕರ್ಮಗಳಿಂದ ಸ್ವರ್ಗವನ್ನು ಸೇರಿರುವ ಸಾತ್ವಿಕ ಜೀವ ಅವನ ಪುಣ್ಯ ವಿಶೇಷ ತೀರದ ಮೇಲೆ ಸ್ವರ್ಗದಿಂದ ಆಕಾಶಕ್ಕೆ ಚಂದು ತಂದು ಅಲ್ಲಿಂದ ಚಂದ್ರಮಂಡಲದಲ್ಲಿ ಬಿಟ್ಟು ಅಲ್ಲಿಂದ ಮೇಘಮಂಡಲಕ್ಕೆ ಕರ್ಕೊಂಡು ಬಂದು ಬಿಡ್ತಾರೆ ಇದು ಮಳೆ ನೀರಿನ ಮೂಲಕ ಆ ಭೂಮಿಗೆ ಕಳಿಸೋದಕ್ಕಾಗಿ ಈ ವ್ಯವಸ್ಥೆ ಮೇಘಮಂಡಲ ಅಗ್ನಿಯಿಂದ ಮೇಲೆ ಈ ಅಗ್ನಿಗೂ ಐದು ಅಂಶಗಳಿರಬೇಕು ಅಂತಾದರೆ ಅದೇ ಸಮೀತು ಹೊಗೆ ಜ್ವಾಲೆ ಕೆಂಡ ಕಿಡಿ ಅಂತ ತಣ್ಣಗಿನ ಮಳೆಗಾಳಿ ಇದೆಲ್ಲ ಹೇಳಿದವಲ್ಲ ಅದೇ ಈ ವಿಧಾಗ್ನಿಯುಳು ಅಬ್ಧಿಜಾತನ ಕೋವಿದರು ಹೋಮಿಸುವರು ಈಗ ಐದು ಅಂಶಗಳಿಂದ ಕೂಡಿರ್ತಕ್ಕಂಥ ಮೇಘಮಂಡಲ ಅನ್ನೋ ಅಗ್ನಿಯಲ್ಲಿ ಚಂದ್ರಮಂಡಲದಲ್ಲಿರ್ತಕ್ಕಂಥ ಜೀವನನ್ನು ದೇವತೆಗಳು ಹೋಮ ಮಾಡ್ತಾರೆ ಇಲ್ಲಿ ಮಳೆ ಗಾಳಿ ಮೋಡ ಮಿಂಚು ಗುಡುಗು ಸಿಡಿಲುಗಳು ಅಂತಂದರೆ ಅವುಗಳಿಗೆ ನಿಯಾಮಕವಾಗಿರ್ತಕ್ಕಂಥ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಮತ್ತು ಅನಿರುದ್ಧ ಅಂತ ಐದು ಭಗವದ್ ಉಪಾಸನೆ ಮಾಡಬೇಕು ಈ ಭಗವದ್ ರೂಪಗಳು ಮೇಘಮಂಡಲ ನಿಯಾಮಕನಾಗಿರ್ತಕ್ಕಂಥ ವಾಸುದೇವನಿಂದ ಅಭಿವ್ಯಕ್ತವಾಗುವಂಥದ್ದು ಆದ್ದರಿಂದ ಅವುಗಳಿಗೆ ಕ್ರಮವಾಗಿ ವಾಸುದೇವ ನಾರಾಯಣ ವಾಸುದೇವ ವಾಸುದೇವ ವಾಸುದೇವ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಮತ್ತು ವಾಸುದೇವ ಅನಿರುದ್ಧಾಂತ್ ಈ ಭಗವದ್ ಅನುಗ್ರಹದಿಂದ ದೇವತೆಗಳು ಜೀವನನ್ನು ಕರ್ಕೊಂಡು ಬಂದು ಮಳೆ ನೀರಿನಲ್ಲಿ ಸೇರಿಸಿ ಈ ಕಾರ್ಯವನ್ನು ಪವಿತ್ರವಾಗಿರ್ತಕ್ಕಂಥ ಯಜ್ಞಾನ ಅನುಸಂಧಾನದಿಂದ ಭಗವಂತನ ಆರಾಧನೆಯನ್ನು ಈ ಅನು ಅನುಸಂಧಾನದಿಂದ ಉಪಾಸನೆಯ ಮೂಲಕ ಆ ವಾಸುದೇವನ್ನ ಮೇಘಮಂಡಲ ನಿಯಾಮಕನಾಗಿರ್ತಕ್ಕಂಥ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ ಅಬ್ಧಿಜಾತನ ಹೋಮಿಸುವರು ಅಬ್ಧಿಜಾತ ಅಂದರೆ ಅಬ್ದಿ ಸಮುದ್ರ ಸಮುದ್ರದಲ್ಲಿ ಹುಟ್ಟಿರ್ತಕ್ಕಂಥವನು ಅಂದರೆ ಸಮುದ್ರ ಮತದಿಂದ ಎದ್ದು ಬಂದ ಚಂದ್ರಮಂಡಲ ಅಂತ ಈ ರೀತಿಯಾಗಿ ಅರ್ಥ ಮಾಡ್ಬೇಕು ಚಂದ್ರಮಂಡಲದಲ್ಲಿರ್ತಕ್ಕಂಥ ಜೀವನನ್ನು ಹೋಮಿಸ್ತಾರೆ ಅಲ್ಲಿ ಆ ಮಳೆ ನೀರಿನಲ್ಲಿರ್ತಕ್ಕಂಥ ಭಗವಂತನ ಆಶ್ರಯದಲ್ಲಿ ಆ ಜೀವನನ್ನು ಬಿಡ್ತಾರೆ ಜೀವನ ಪರವಾಗಿ ದೇವತೆಗಳೇ ಪರಮಾತ್ಮನನ್ನು ಕುರಿತು ಅವನ ರಕ್ಷಣೆಗಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅನುದಿನ ಪರಮ ಭಕೃತಿಯಲ್ಲಿ ಪ್ರತಿನಿತ್ಯದಲ್ಲಿ ದೇವತೆಗಳು ಪ್ರಪಂಚದ ಯಾವುದಾದ್ರೂ ಭಾಗದಲ್ಲಿ ಮಳೆ ಸುರಿಸ್ತಾನೆ ಇರ್ತಾರೆ ಆ ಮಳೆ ನೀರಿನಲ್ಲಿ ಸಾತ್ವಿಕ ಜೀವರನ್ನು ಸೇರಿಸಿ ಭೂಮಿಯಲ್ಲಿ ಸಸ್ಯ ರೂಪದಿಂದ ಧಾನ್ಯ ರೂಪದಿಂದ ಬೆಳೆಯುವಂತೆ ಮಾಡ್ತಾರೆ ಪರಮಭಕ್ತಿಯಿಂದನೇ ಈ ಕಾರ್ಯವನ್ನು ಮಾಡ್ತಾರೆ ಅದನ್ನೇ ಭಗವಂತನಿಗೆ ಸೇವಾರೂಪವಾಗಿ ಅರ್ಪಣೆ ಮಾಡಿ ಜೀವನ ರಕ್ಷಣೆಗಾಗಿ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ ಆದ್ದರಿಂದನೇ ಭೂಮಿಯಲ್ಲಿ ಯಜ್ಞ ಕಾರ್ಯ ನಡೆದಾಗ ದೇವತೆಗಳು ಮೇಲಿನಿಂದ ಮಳೆಯನ್ನು ಸುರಿಸ್ತಾರೆ ಬೆಳೆ ಉಂಟು ಮಾಡಿ ವೀರ್ಯವತ್ತಾಗಿರ್ತಕ್ಕಂಥ ಫಲವತ್ತಾದ ಅನ್ನವನ್ನು ಮನುಷ್ಯರಿಗೆ ಕೊಡ್ತಾರೆ ಯಜ್ಞಾದಿ ಸತ್ಕರ್ಮ ನಡೆಯೇ ಇದ್ದರೆ ಅತಿವೃಷ್ಟಿ ಮೊದಲಾದವು ಉಂಟಾಗ್ತದೆ ಆಗ ಮಳೆ ಬೆಳೆ ಇಲ್ಲದಂತಾಗಿ ಸಾತ್ವಿಕ ಜೀವರು ಹುಟ್ಟೋದು ಸಾಧ್ಯ ಇಲ್ಲ ಅದಕ್ಕೆ ಈ ಜಗತ್ ಚಕ್ರ ನಡೀಬೇಕು ಅಂತಾದರೆ ಆ ಗೃಹಸ್ಥನಾದವನು ಕಾಲಕಾಲಕ್ಕೆ ಯಜ್ಞ ಅಗಾದಿಗಳನ್ನು ಮಾಡಬೇಕು ಆಗ ದೇವತೆಗಳು ಕಾಲಕಾಲಕ್ಕೆ ಮಳೆಯನ್ನು ಸುರಿಸ್ತಾರೆ ಧಾನ್ಯವನ್ನು ಉತ್ಪತ್ತಿ ಮಾಡ್ತಾರೆ ಆ ಧಾನ್ಯವನ್ನು ತಿಂದು ಉಂಡು ಮತ್ತೆ ಯಜ್ಞ ಅಗಾದಿಗಳನ್ನು ಮಾಡಲೇಬೇಕು ಜೀವ ಇದೇ ರೀತಿಯಾಗಿ ಜಗತ್ ಚಕ್ರ ಅನ್ನೋದು ನಿರಂತರವಾಗಿ ನಡೆಯುವಂಥ ಸುವ್ಯವಸ್ಥೆಯನ್ನು ಭಗವಂತ ಮಾಡಿಕೊಟ್ಟಿಯಾನೆ ಶ್ರೀಕೃಷ್ಣ ಅರ್ಪಣೆ ವಸ್ತು